ನ ತಥೋಸ್ತ್ಯಪರಂ ಜಗದಿ ಈಢ್ಯತಮ ಪರಮಾತ್ಪರತಃ ಪುರುಷೋತ್ತಮತಃ ಆ ಪರಮಾತ್ಮನಿಂದ ಅತಿರಿಕ್ತವಾದ ವಸ್ತು ಪ್ರಪಂಚದೊಳಗೆ ಇನ್ನೊಂದಿಲ್ಲ ನ ತಃ ಅಸ್ಥಿ ಅಪರಂ ಜಗತಿ ಯಾವುದಿಲ್ಲ ಈಡ್ಯತಮ ಈಢ್ಯವಾದದ್ದು ಸ್ತುತ್ಯವಾದ ಅವನ ದ್ವಾದಶ ಸ್ತೋತ್ರವನ್ನು ವಿಷ್ಣುವಿನ ಬಗ್ಗೆ ಯಾಕೆ ಮಾಡ್ತಾ ಇದ್ದೀರಿ ಬೇಕಾದಷ್ಟು ದೇವತೆಗಳಿದ್ದಾರಲ್ಲ ಈಡ್ಯತಮ ನಿಜವಾಗಿ ಸ್ತುತ್ಯನಾದ ವ್ಯಕ್ತಿ ವಿಷ್ಣುವನ್ನು ಬಿಟ್ಟು ಪ್ರಪಂಚದೊಳಗೆ ನಮಗೆ ಇನ್ನೊಬ್ಬರು ಕಂಡಿಲ್ಲ ಪರಮಾತ್ ಪರತಃ ಎಲ್ಲ ದೇವತೆಗಳಿಗಿಂತಲೂ ಉತ್ತಮಳಾದ ಲಕ್ಷ್ಮೀದೇವಿಗಿಂತಲೂ ಪರಮ ಪರತಃ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದವನು ಪ್ರಧಾನಾದಿಗಳಿಗಿಂತಲೂ ಉತ್ತಮನಾದವನು ಪುರುಷೋತ್ತಮ ಕ್ಷರಾಕ್ಷರ ಪುರುಷತೆಗಳಿಗಿಂತ ಉತ್ತಮನಾದ ವಿಷ್ಣು ಅವನನ್ನು ಬಿಟ್ಟು ಬೇರೆ ವಸ್ತು ಕಂಡಿಲ್ಲ ಇದು ನನ್ನ ನಿರ್ಣಯ ಅದಕ್ಕೆ ನಿಮಗೊಂದು ಉಪದೇಶ ಮಾಡ್ತೀನಿ ಕೇಳಿ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಮೀಶ ಲೋಕದ ಚಿಂತನೆಯನ್ನ ಬಹಳಷ್ಟು ಮಾಡಿ ಮಾಡಿ ಸಾಕಾಗಿದೆ ನಿಲ್ಲಿಸು ನಿನ್ನ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಪ್ರವಣ ಆಗುವಂತೆ ಮಾಡುವೆ ಅಖಂಡವಾಗಿ ಭಗವಂತನ ಪಾದಗಳ ಸ್ಮರಣ ಮಾಡು ಭಗವಂತನ ಪಾದಗಳ ಚಿಂತನೆ ಮಾಡು ಅದೇ ನಿನಗೆ ಕೊನೆಗೆ ಆಶ್ರಯವಾದದ್ದು ಗಮ್ಯವಾದದ್ದು ಪ್ರಾಪ್ಯವಾದದ್ದು ಎಷ್ಟು ಲೋಕದ ಚಿಂತನೆ ಮಾಡಿದರೂ ಅದು ನಿನಗೆ ದೊರಕುವುದಲ್ಲ